ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ತಂಬೆ ಪುನಚ ಶಂಕರ ಭವತ್ಪಾದ್ರ ವಿವೇಕ ಚೂಡಾವಣೆಯನ್ನು ನೋಡ್ತಾ ಇದ್ದೇವೆ ಈಗಾಗಲೇ ಹದಿನೈದು ಕಂತುಗಳಲ್ಲಿ ನೋಡಿದ್ದೇವೆ ಇವತ್ತು ಹದಿನಾರನೇ ಕಂತು ಮೊದಲಿಗೆ ಶಂಕರಾಚಾರ್ಯರ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳವರ ಹಾಗೂ ಡಾಕ್ಟರ್ ಕೆಜಿ ಜಿ ಸುಬ್ರಹಣ ಶರ್ಮ ವೇದ ವೇದಾಂತ ವಾರಿಧಿ ಇವರ ಚರಣತರಗಳಲ್ಲಿ ಶರಣ ಹೊಂದುತ್ತಾ ವಿವೇಕ ಚೂಡಾವಣಿಯನ್ನು ಮುಂದುವರಿಸ್ತಾ ಇದ್ದೇವೆ ಇವತ್ತು ನಾವು ನೋಡತಕ್ಕಂಥ ವಿಷಯ ಐಂದ್ರಿಕ ವಿಷಯಗಳ ಬಲೆ ಮತ್ತು ಮನುಷ್ಯನ ಬಂಧನ ಇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಬಲೆ ಯಾವ ರೀತಿ ಇದೆ ಮತ್ತು ಅದರ ಸ್ವರೂಪ ಏನು ಮನುಷ್ಯ ಯಾವ ರೀತಿ ಅದಕ್ಕೆ ಬಂಧಿಸಲ್ಪಟ್ಟಿದ್ದಾನೆ ಬಂದಾ ಆ ಇಂದ್ರಿಯಗಳ ಇಂದ್ರಿಯ ವಿಷಯಗಳ ಬಂಧನದಲ್ಲಿ ಸಿಲುಕಿದ್ದಾನೆ ಎನ್ನತಕ್ಕಂಥ ವಿಚಾರ ಎಪ್ಪತ್ತ ಆರನೇ ಶ್ಲೋಕದಿಂದ ಎಂಬತ್ತ ಎರಡನೇ ಶ್ಲೋಕದವರೆಗಿದೆ ಶಬ್ದಾದಿ ಪಂಚಭಿರೇವ ಪಂಚ ಪಂಚತ್ವಮಾಪುಸ್ವುಣಾ ಕುರಂಗ ಮಾತಂಗ ಪತಂಗ ಮೀನ ಭೃಂಗಾನರಃ ಪಂಚಭಿರಂಚಿಂ ಕುರಂಗ ಅಂದರೆ ಜಿಂಕೆ ಮಾತಂಗ ಅಂದರೆ ಆನೆ ಪತಂಗ ಅಂದರೆ ಚಿಟ್ಟೆ ಪತಂಗ ಮೀನು ಅಂದರೆ ಮೀನು ಭೃಂಗ ಅಂದರೆ ದುಂಬಿಗಳು ಈ ಐದು ಪ್ರಾಣಿಗಳು ಶವೇ ಮೊದಲಾದ ಪಂಚವಿಷಯಗಳಲ್ಲಿ ಶಬ್ದದಿಭ ಪಂಚ ಈ ಪಂಚ ಈ ಐದು ಪ್ರಾಣಿಗಳು ಶಬ್ದದಿಬಿ ಪಂಚ ಪಂಚತ್ವ ಆಪು ಸ್ವಗುಣನ ಬದ್ಧ ಈ ಶಬ್ದಾದಿಪಂಚ ವಿಷಯಗಳಲ್ಲಿ ತಮ್ಮ ತಮ್ಮ ಇಚ್ಛೆಗೆ ಗೋಚರವಾಗೋ ಯಾವುದೋ ಒಂದು ಇಂದ್ರಿಯ ವಿಷಯಕ್ಕೆ ಬದ್ಧವಾಗಿ ಮೃತ್ಯುವನ್ನು ಹೊಂದುತ್ತವೆ ಕಟ್ಟಲ್ಪಟ್ಟು ಈಗ ನೋಡಿ ಜಿಂಕೆ ಯಾವುದೋ ಒಂದು ಬಿದ್ದು ಅದು ಸಾಯ್ತದೆ ಈ ಐದು ಇಂದ್ರಿಯಗಳಲ್ಲಿ ಯಾವುದೋ ಒಂದಕ್ಕೆ ಆನೆ ಅದು ಇನ್ನೊಂದಕ್ಕೆ ಪತಂಗ ಬೆಳಕಿಗೆ ಮೀನು ಗಾಳ ಅಲ್ಲಿ ಆಹಾರದ ಅಂಶ ಅಲ್ಲಿ ದುಂಬಿ ಅದು ಇನ್ನೊಂದು ಯಾವುದಕ್ಕೂ ಬೀಳ್ತದೆ ಹೀಗೆ ಮೃತ್ಯುವನ್ನು ಹೊಂದುತ್ತವೆ ಇನ್ನು ಈ ಐದು ಇಂದ್ರಿಯಗಳಿಂದಲೂ ಕೂಡಿರುವ ಮನುಷ್ಯನ ವಿಷಯದಲ್ಲಿ ಹೇಳತಕ್ಕದ್ದೇನಿದೆ ಇವುಗಳು ಯಾವುದೋ ಒಂದು ಇಂದ್ರಿಯ ವಿಷಯಕ್ಕೆ ಬದ್ಧವಾಗಿ ಮೃತ್ಯುವನ್ನು ಹೊಂದುತ್ತವೆ ಹಾಗಿರುವಾಗ ಈ ಇಂದ್ರಿಯಗಳ ವಿಷಯಗಳಿಂದ ಬದ್ಧನಾಗಿರ್ತಕ್ಕಂಥ ಮನುಷ್ಯನ ಕಥೆಯೇನು ಅಂತೇಳಿ ಈ ಶ್ಲೋಕದ ಅರ್ಥ ಅಂದರೆ ಅದಕ್ಕಿಂತಲೂ ಅಪಾಯಕರ ಅಂತೇಳಿ ಜಿಂಕೆಗೆ ಇಂಪಾದ ಗಾನ ಬಹಳ ಪ್ರಿಯ ಅಂತ ಹೇಳ್ತಾರೆ ಅದನ್ನು ತಿಳಿದ ಬೇಟೆಗಾರ ಅತನ ವಾದ್ಯದ ಮಧುರ ಗಾನವನ್ನು ಹೊರಡಿಸಿ ಗಾಳಿಯಲ್ಲಿ ತೇಲಿಗಿ ಇಂಪಾದ ಇಂಚರವನ್ನು ಆಲಿಸಿ ಅದು ಬರುವ ಜಿಂಕೆ ಧಾವಿಸ್ತದೆ ಆ ಇಂಚರದ ಕಡೆಗೆ ಕೊನೆಗೆ ಬೇಟೆಗಾರನ ಬಲೆಗೂ ಅವನ ಬಾಣಕ್ಕೂ ತುತ್ತಾಗ್ತದೆ ಅದೇ ಮದಗಜಗಳು ಸಲಗಗಳು ಮದ ಹೇರಿದ ಸಮಯದಲ್ಲಿ ಹೆಣ್ಣಾನೆಗಳ ಮೈಗೆ ಉಜ್ಜಿಕೊಂಡೇ ಅವನ್ನು ಹಿಂಬಾಲಿಸಿ ಓಡಿ ಬರ್ತವೆ ಮುಂಚೆಯೇ ಪಳಗಿಸಿದ ಹೆಣ್ಣಾನೆ ತನ್ನ ನಿರ್ದಿಷ್ಟ ಸ್ಥಳವನ್ನು ತಲುಪುತ್ತದೆ ಗಂಡಾನೆ ತನ್ನ ದಾರಿಯಲ್ಲಿ ಮೇಲೆ ಮಾತ್ರ ಮುಚ್ಚಿರುವ ಆಳ ಹಳ್ಳವನ್ನು ಕಾಣದೇ ಅದರೊಳಗೆ ಬಿದ್ದು ಬಂಧಿ ಹಾಗೆ ಮಳೆ ಹೊಯ್ದು ಮೇಲೆ ದೀಪದ ಹುಳುಗಳು ಗುಂಪು ಗುಂಪು ಆಗಿ ನೆಲದಿಂದ ಎದ್ದು ಬಂದು ದೀಪದ ಸುತ್ತ ಸುತ್ತಿ ಸುತ್ತಿ ಅದರ ಜ್ವಾಲೆಗೆ ಸಿಕ್ಕಿ ಸುಟ್ಟು ಕೆಳಗೆ ಬಿದ್ದು ಸಾಯ್ತೇವೆ ಉರಿಯ ಜ್ವಾಲೆಯ ರೂಪಕ್ಕೆ ಮರಳಾಗಿ ಈ ಒಂದೊಂದಕ್ಕೆ ಮೀನು ಗಾಳಕ್ಕೆ ಈಗಾಗಲೇ ಹೇಳಿದೆ ನಾನು ಆಹಾರವನ್ನು ಹುಡುಕ್ತಾ ತಡ ಕಾಡುತ್ತಾ ಆ ಗಾಳದಲ್ಲಿ ಸಿಕ್ಕಿಸಿರ್ತಕ್ಕಂಥ ಹೂಳಕ್ಕೆ ಆಸೆ ಪಟ್ಟು ಅದನ್ನು ನುಗ್ಲಿಗೆ ಹೋಗಿ ಗಾಳಕ್ಕೆ ಸಿಕ್ಕಿಬೀಳ್ತದೆ ದುಂಬಿ ಹೂವಿನ ಪರಾಗದ ಪರಿಮಾಣಕ್ಕೆ ಸೋತು ಹೂವಿನ ತಳವನ್ನು ಸೇರಿದಾಗ ಅದರ ದಳಗಳು ಮುಚ್ಚಿಕೊಂಡು ಅದು ಅಲ್ಲಿಯೇ ಹೀಗೆ ಶ್ರೀಶಂಕರ್ ಐದು ಸೂಕ್ತ ದೃಷ್ಟಾಂತಗಳನ್ನು ಕೊಟ್ಟು ಶಬ್ದಸ್ಪರ್ಶ ರೂಪರಸಗಗಳೆಂಬ ಪಂಚೇಂದ್ರಿಯಗಳ ವಿಷಯಗಳಲ್ಲಿ ಒಂದೊಂದರಲ್ಲಿ ನೋಡಿ ಆನೆಗೆ ಸ್ಪರ್ಶ ಇದು ಜಿಂಕಿಗೆ ಶಬ್ದ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇದು ರೂಪ ದುಮ ಇದಕ್ಕೆ ಪತಂಗಕ್ಕೆ ಯಾವುದು ಅಗ್ನಿ ರೂಪ ಆಮೇಲೆ ರಸ ಯಾವುದಕ್ಕೆ ರುಚಿಗೆ ಬಾಯಿಯ ರುಚಿಗೆ ಯಾವುದು ಮೀನು ಆಮೇಲೆ ಗಂಧ ಯಾವುದು ದುಂಬಿ ಹೂವಿನ ಪರಿಮಳಕ್ಕೆ ಗಂಧ ಹೀಗೆ ಐದು ಪಂಚ ಇಂದ್ರಿಯಗಳ ವಿಷಯಗಳಲ್ಲಿ ಒಂದೊಂದರಲ್ಲಿ ವಿಪರೀತ ಆಸಕ್ತಿಗಳ ಪ್ರಾಣಿಯು ಅದರಿಂದಲೇ ತಮ್ಮ ಮೃತ್ಯವನ್ನು ಆಹ್ವಾನಿಸಿಕೊಳ್ಳುವುದು ಅಂತ ತೋರಿಸಿಕೊಡ್ತಾರೆ ಬಹಳ ಚೆನ್ನಾಗಿ ಶಬ್ದಾದಿಭಿ ಪಂಚಭಿರೇವ ಪಂಚ ಪಂಚತ್ವಮಾಪು ಸ್ವಗುಣನ ಬದ್ಧ ಕುರಂಗ ಮಾತಂಗ ಪತಂಗ ಮೀನ ಭೃಂಗಾ ನರಹ ಭೃಂಗಾಹ ನರಹ ಪಂಚವೀರ್ ಅಂಚಿತ ಕಿಂ ಇನ್ನು ಈ ಐದೂ ಇಂದ್ರಿಯಗಳಿರುವ ಮನುಷ್ಯನ ಕಥೆಯೇನು ಅಂತೇಳಿ ಹೀಗಿರುವಾಗ ಐದೂ ಇಂದ್ರಿಯಗಳ ವಶಕ್ಕೆ ಬಿದ್ದಿರತಕ್ಕಂಥ ಮನುಷ್ಯನ ಪಾಡೇನು ಅಂತೇಳಿ ಉದ್ಗಾರ ಮಾಡ್ತಾರೆ ವಿವೇಕ ವೈರಾಗ್ಯಗಳಿಲ್ಲದ ಅಜ್ಞಾನಿ ವಿಷಯಾಸಕ್ತಿಯಿಂದ ಅಲ್ಪ ಸುಖಕ್ಕಾಗಿ ಬಾಹ್ಯ ವಿಷಯಗಳ ವಿಷಯಗಳ ಬೆನ್ನಟ್ಟಿ ಹೋದರೆ ಅವನು ಕೊನೆಗೆ ಭ್ರಾಂತಿ ಕೂಪದಲ್ಲಿ ಬಿದ್ದು ಸಂಸಾರ ಸಂಕಟವನ್ನು ಅನುಭವಿಸುತ್ತಾನೆ ಈ ಐದು ಇಂದ್ರಿಯಗಳು ಅವನನ್ನು ಬಲವಾದ ಪಾಶದಿಂದ ಬಂಧಿಸಿ ಮೃತ್ಯುವಿಗೆ ಒಪ್ಪಿಸುತ್ತವೆ ದೋಷೇಣ ತೀವ್ರ ಸರ್ಪ ವಿಷಾದಪೀ ದೋಷೇಣ್ರೋ ವಿಷಯ ಕೃಷ್ಣ ಸರ್ಪ ವಿಷಾದಪಿ ವಿಷ ನಿಹಂತೆ द्रष्टि चक्षुषाप्य निहन्ति निहति भोक्ता दष्टार चुषाप्यये दोषेण तीव्र विषय ಕೃಷ್ಣ ಸರ್ಪ ವಿಷಾದಪಿ ಇಂದ್ರಿಯದ ವಿಷಯವು ದೋಷದಲ್ಲಿ ಕಾಳ ಸರ್ಪದ ವಿಷಕ್ಕಿಂತ ಹೆಚ್ಚು ತೀಕ್ಷ್ಣ ಅಂತ ಹೇಳ್ತಾರೆ ಇಂದ್ರಿಯದ ವಿಷಯ ವಿಷಕ್ಕಿಂತ ತೀಕ್ಷ್ಣವಾದ ವಿಷಯ ಅಂಥೇಳಿ ವಿಷಂ ನಿಹಂತಿ ಭೋಕ್ತಾರಂ ಯಾಕಂದರೆ ವಿಷವು ಭುಂಜಿಸುವರನ್ನು ಮಾತ್ರ ಕೊಲ್ತದೆ ವಿಷ ಅವನಿಗೆ ತಗಲ್ತದೋ ಅವನಿಗೆ ಮಾತ್ರ ಮರಣ ಬರ್ತದೆ ದ್ರಷ್ಟಾರಂ ಚಕ್ಷುಷಾಪ್ಯಯಂ ಚಕ್ಷುಷಾಪಿ ಅಪಿ ಅಯಂ ಈ ವಿಷಯ ಇಂದ್ರಿಯ ವಿಷಯ ಏನತಕ್ಕಂಥದ್ದು ಕಣ್ಣಿನಿಂದ ನೋಡುವುದನ್ನು ಕೂಡ ಕೊಲ್ತದೆ ಅದನ್ನು ಉಣ್ಣಬೇಕು ಅಂತಿಲ್ಲ ವಿಷ ಆದರೆ ವಿಷ ಹೊಟ್ಟೆಗೆ ಸೇರಿಯೋ ಅಥವಾ ರಕ್ತಕ್ಕೆ ಸೇರಿಯೋ ಹಾಗೂ ಮೈಗೆ ಸೇರಿದರೆ ಮಾತ್ರ ಅದು ವಿಷ ಏರ್ತದೆ ಮರಣ ಹೊಂತಾನೆ ವ್ಯಕ್ತಿ ಆದರೆ ವಿಷಯ ಹಾಗಲ್ಲ ಕೇವಲ ಕಣ್ಣಿನಿಂದ ನೋಡಿದರೆ ಸಾಕು ದೂರದಿಂದ ಅಥವಾ ಕಿವಿಯಿಂದ ಕೇಳಿದರೆ ಸಾಕು ಅದು ನೋಡೋನನ್ನು ಕೇಳುವನನ್ನು ಕೊಲ್ತದೆ ಅಂಥೇಳಿ ಬಹಳ ಮಾರ್ಮಿಕವಾಗಿ ನೋಡುತ್ತಾರೆ ವಿಷಯದ ವಿಷದ ತೀಕ್ಷ್ಣತೆಯನ್ನು ಆ ನಿಜ ವಿಷಯಕ್ಕಿಂತಲೂ ವಿಷಯ ವಿಷಯವು ಅತ್ಯಂತ ಘೋರವಾದದ್ದು ಅಂಥೇಳಿ ವಿಷಯಾಶಾಮಹಾಪಾಶಾದ್ಯೋ ವಿಮುಕ್ತ ವಿಷಯ ಮಹಾಪಾ ವಿಮುಕ್ತು ದುಸ್ತ್ಯತ್ ಸಪತೆ ಮುಕ್ೈ ನ್ಯಷಾಸ್ತ್ರೀ ವಿಷಯ ಮಹಾಪಾಶಾತ್ ಯೋ ವಿಮುಕ್ತ ಸುಧುಸ್ತ್ಯತ್ ಸಲ್ಪತೆ ಮುಕ್ತೈ ನನ್ಯ ಷಟ್ ಷಟ್ ಶಾಸ್ತ್ರೇದಿ ಅಪಿ ಅಂದರೆ ಬಿಡಿಸಿಕೊಳ್ಳಲು ಬಹಳ ಕಷ್ಟವಾಗಿರತಕ್ಕಂತಹ ವಿಷಯಾಭಿಲಾಷೆ ಎಂಬ ಮಹಾಪಾಶದಿಂದ ಯಾವನು ಬಿಡುಗಡೆ ಹೊಂದಿರ್ತಾನೋ ವಿಷಯಾಶಾ ಮಹಾಪಾಶಾತ್ ಯ ವಿಮುಕ್ತ ಸುಧೋಸ್ತಿ ಅಜಾತ್ ತ್ಯಜಿಸುವುದಕ್ಕೆ ಅತ್ಯಂತ ದುಸ್ತರವಾದಂತಹ ವಿಷಯಪಾಶದಿಂದ ಯಾವನು ವಿಮುಕ್ತನಾಗಿರ್ತಾನೋ ಅವನೇ ವಿಮುಕ್ತನು ಸೇವ ಕಲ್ಪತೆ ಮುಕ್ತಿಯೈ ಅವನೇ ಮುಕ್ತಿಗೆ ಅರ್ಹನು ನ ಅನ್ಯ ಷಟ್ ಅಪಿ ಹಾಗಲ್ಲದೆ ಬೇರೆಯವನು ಷಡ್ ದರ್ಶನಗಳನ್ನು ತಿಳಿದವನಾದರೂ ಮುಕ್ತಿಗರ್ಹನಾಗುವುದಿಲ್ಲ ವಿಷಯಪಾಶದಿಂದ ವಿಮುಕ್ತನಾದವನೇ ಮುಕ್ತನಾಗಲಿಕ್ಕೆ ಯೋಗ್ಯನಂತೇಳಿ ಈ ಶ್ಲೋಕ ಹೇಳ್ತಾಯಿದೆ ಇನ್ನು ಎಪ್ಪತ್ತೊಂಬತ್ತನೇ ಶ್ಲೋಕ ಆಪಾತವೈರಾಗ್ಯವತೋ ಮಮುಕ್ಷೂ ಭವಾಪಾರಂ ಪ್ರತಿಯಾತ ಮುದ್ಯತಾ आशाग्रहो मज्जयते तराल आपात, वेगात वैराग्यवत मुक्षु भवा प्रति आशाग्रह ಮಜ್ಜಯತೆ ಅಂತರಾಲೇ ವಿನಿವರ್ತಿ ಕಂಠೇ ವಿನಿವರ್ತ್ಯ ವೇಗ ಅಂದರೆ ಸಂಸಾರ ಸಾಗರದ ಆಚೆಯ ದಡವನ್ನು ಸೇರಬೇಕೆಂದು ಪ್ರಯತ್ನಿಸುತ್ತಿರುವ ಮಂದ ವೈರಾಗ್ಯವುಳ್ಳ ಮುಮುಕ್ಷುಗಳ ಕೊರಳನ್ನು ಹಿಡಿದು ಆಶೆ ಎಂಬ ಮೊಸಳೆಯು ಆಶಾಗ್ರಹ ಗ್ರಹ ಅಂದರೆ ಮೊಸಳೆ ಆಪಾತ್ ವೈರಗ್ಯವತಃ ಮುಮುಕ್ಷೂನ್ ಭವಾಧಿಪಾರಂ ಪ್ರತಿ ಉದ್ಯತಾನ್ ಆಶಾಗ್ರಹ ಮಜ್ಜಯತೆ ಅಂತರ ಆ ಮೊಸಳೆಯು ವಿನಿವರ್ತ್ಯ ವೇಗಾತ್ ನಿಗೃಹ್ಯ ಕಂಠೆ ವೇಗದಿಂದ ಹಿಂದಕ್ಕೆ ಸೆಳೆದು ನೀರಿನ ಮಧ್ಯದಲ್ಲಿ ಮುಳುಗಿಸ್ತದೆ ಆಶಾಪಾಶ ಅವನ ಬಿಡಿಸಿಕೊಳ್ಳದಿದ್ದರೆ ವೈರಾಗ್ಯ ಪೂರ್ಣ ವೈರಾಗ್ಯ ಬರದಂತಹ ಮುಮುಕ್ಷುಗಳು ಯಾವಿದ್ದಾರೆ ಅವರನ್ನು ಈ ಭವ ಸಾಗರದಲ್ಲಿ ಮುಳುಗಿಸಿ ಬಿಡ್ತದೆ ಆಶಾ ನಾಮ ಮಕರ ಆಶೆ ಎಂಬ ಮೊಸಳೆ ಮುಳುಗಿಸಿಬಿಡ್ತದೆ ಹಾಗಾಗಿ ಆಶೆಯನ್ನು ಬಿಡಬೇಕು ಅಂತ ಹೇಳಿದ್ರ ಅರ್ಥ ಮುಮುಕ್ಷವಾದವನು ಮೋಕ್ಷ ಬೇಕು ಅಂತ ಹೇಳುವನು ಆಸೆಯನ್ನು ಬಿಡಬೇಕು विषयाख्य ग्रहो ये सुविसी नगछति भवां बोधे पारम प्रत्युहर्जि विषयाख्य ग्रह य ಸಗತಿ ಭವಾಂ ಭೋಧೇ ಪಾರಂ ಪ್ರತ್ಯೂಹವರ್ಜಿ ಅಂದರೆ ವಿಷಯವೆಂಬಂತಹ ಯಾವ ಮೊಸಳೆ ಅದನ್ನ ಅದ ಆ ಮೊಸಳೆಯು ಯಾವನಿಂದ ಏನ ಸುವಿರಕ್ತಿ ಅಸಿನ ಹಾತ ದೃಢವಾದ ವಿರಕ್ತಿ ಚೆನ್ನಾಗಿರತಕ್ಕಂಥ ವೈರಾಗ್ಯ ದಳವಾದ ವೈರಾಗ್ಯವೆಂಬ ಹಸಿನ ಹತಃ ಕತ್ತಿಯಿಂದ ಹಸಿ ಅಂದರೆ ಕತ್ತಿ ಅದರಿಂದ ವಿಷಯಾಭಿಲಾಷೆ ಎಂಬ ಮೊಸಳೆಯನ್ನು ಯಾವನು ಕೊಲ್ತಾನೋ ವಿಷಯವೆಂಬಂತಹ ಮೊಸಳೆಯು ಕೊಲ್ಲ ಯಾವನಿಂದ ಸಚತಿ ಭವಾಂಬೋಧೇ ಪಾರಂ ಪ್ರತ್ಯೂಹ ವರ್ಜಿತ ಅವನು ಪ್ರತ್ಯೂಹ ಅಂದರೆ ವಿಘ್ನ ವಿಘ್ನಗಳಿಂದ ಬಿಡುಗಡೆಯನ್ನು ಹೊಂದಿ ಭವಾಂಬೋಧಿಯ ಭವಸಾಗರದ ಸಂಸಾರಸಾಗರದ ಜನನ ಮರಣ ಚಕ್ರದ ಆಚೆಯ ದಡವನ್ನು ತಲುಪ್ತಾನೆ ಅಂದರೆ ಅದನ್ನು ಮೀರುತಾನೆ ಅಂಥೇಳಿ ವಿಷಯ ವಿಷಯ ಮಾರ್ಗೇ ಗಚ್ಚತೋ ನು ವಿಷಯ ವಿಷಮ ವಿಷಯ ಮಾರ್ಗೇ ಗಚ್ಚತೋ ಅನಚ್ बुद्धे प्रतिपदिया मृत्युरश विधि प्रतिपदम मृत्युरप्यसुजन स्वस्य युक्त्या। ಪ್ರಭವತಿ ಫಲಸಿದ್ಧಿ ಸತ್ಯಮಿತ್ಯ ವಿಧಿ ಸತ್ಯಂ ಇತಿ ವಿಧಿ ಅಂದರೆ ವಿಷಮ ವಿಷಯ ಮಾರ್ಗದಲ್ಲಿ ಭಯಂಕರವಾದ ವಿಷಯ ಸುಖಗಳ ಮಾರ್ಗದಲ್ಲಿ ಗ್ಚತಃ ಅನಚ್ಚಬು ಹೋಗುತ್ತಾ ಇರತಕ್ಕಂತಹ ಮಲಿನ ಬುದ್ಧಿಯವನನ್ನು ಅಚ್ಚ ಅಂದರೆ ತಿಳಿಯಾದ ಅನಚ್ಚ ಅಂದರೆ ಮಲಿನವಾದಂತಹ ಬುದ್ಧಿಯವನನ್ನು ಅಚ್ಚ ವಾದ ನೀರು ಅಂತೇಳಿದರೆ ಅಚ್ಚ ಅಂದರೆ ತಿಳಿಯಾದ ಶುಭ್ರವಾದ ಅಂಥೇಳಿ ಅಂತಹ ಅನಚ್ಛ ಬುದ್ಧಿಯುಳ್ಳ ಮಲಿನ ಬುದ್ಧಿಯುಳ್ಳಂತವನನ್ನು ವಿಷಯ ಮಾರ್ಗದಲ್ಲಿ ಹೋಗ್ತಾ ಇರತಕ್ಕಂಥವನನ್ನು ಪ್ರತಿಪದ್ ಅಭಿಯಾತಃ ಮೃತ್ಯು ಅಭಿ ಏಷ ವಿದ್ಧಿ ಮೃತ್ಯುವು ಹೆಜ್ಜೆ ಹೆಜ್ಜೆಗೂ ಹಿಂಬಾಲಿಸುತ್ತಿರುವುದು ಅಭಿಯಾತಃ ಪ್ರತಿಪದ್ ಅಂಥೇಳಿ ತಿಳಿ ವಿದ್ಧಿ ಏಷ ಮೃತ್ಯು ಈ ಮೃತ್ಯುವು ಹಿತ ಸುಜನ ಹಿತಸುಜನ ಗುರುಕ್ತಿಯಾಗಚಛತ ಸ್ವಸ್ಯುಕ್ತಿಯ ಹಿತೇಶಿಗಳು ಸಜ್ಜನರು ಗುರುಗಳು ಇವರ ಮಾತಿನಿಂದಲೂ ತನ್ನ ಯುಕ್ತಿಯಿಂದಲೂ ನಡೆಯುತ್ತಿರುವವನಿಗೆ ಪ್ರಭವತಿ ಫಲಸಿದ್ಧಿ ಸತ್ಯಂ ಇತ್ಯ ವಿಧಿ ಮೋಕ್ಷದ ಫಲ ಇದು ಸತ್ಯವೆಂದು ತಿಳಿಯಿದ್ರಿ ಎಂಬತ್ತೊಂದನೇ ಶ್ಲೋಕ ಹೇಳ್ತದೆ ಶಂಕರಾಚಾರ್ಯರು ಶ್ಲೋಕ ವಿವೇಕ ಚೂಡಾಮಣಿ ಮೋಕ್ಷ ಕಾಂಕ್ಷಾ ಯಸ್ತಿ ತಾತಿ ದೂರನ್ ವಿಷಯ ಪೀಯೂಷವತ್ೋಷದಯ ಕ್ಷಮವ ಪ್ರಶಾಂತಿ ದಾಂತಿ ಭಜ ನಿತ್ಯ ಮಾದರತ್ ಮೋಕ್ಷ ಕಾಂಕ್ಷಾ ಯವ ಅಸ್ತಿ ತ ಅತಿ ದೂರ ವಿಷಯ ವಿಷಯ ಯಥ ಪೀಯೂಷವತ್ ತೋಷ ದಯಾ ಕ್ಷಮ ಆರ್ಜವ ಪ್ರಶಾಂತಿ ದಾಂತೀ ಭಜ ನಿತ್ಯಮ ಆದರತ್ ನಿನಗೆ ಮೋಕ್ಷದ ಆಕಾಂಕ್ಷೆ ಇರುವುದು ಅಂತೇಳಿ ಆದರೆ ಒಂದು ವೇಳೆ ನೀನು ವಿಷಯಗಳನ್ನು ವಿಷದಂತೆ ತ್ಯಜಿಸಿಬಿಡು ದೂರದಿಂದಲೇ ತ್ಯಜಿಸಿಬಿಡು ಬಹಳ ದೂರದಿಂದಲೇ ಇಟ್ಟೇ ಬಿಟ್ಟುಬಿಡು ಅದರ ಹತ್ತಿರ ಹೋಗಬೇಡ ಮೋಕ್ಷ ಆಕಾಂಕ್ಷೆ ಇದ್ದರೆ ಹಾಗೆಯೇ ಸಂತೋಷ ದಯೆ ಕ್ಷಮಾಗುಣ ಸರಳತೆ ಆರ್ಜವ ಆಮೇಲೆ ಶಮ ಪ್ರಶಾಂತಿ ಮನಸ್ಸಿನ ಶಮ ನಿಗ್ರಹ ಮತ್ತು ದಾಂತಿ ಅಂದರೆ ದಮ ಇಂದ್ರಿಯ ಇವುಗಳನ್ನು ಪೀಯೂಷತ್ ಅಮೃತದಂತೆ ನಿತ್ಯಂ ಆದರಾತು ನಿತ್ಯವು ಪ್ರೀತಿಯಿಂದ ಸೇವಿಸು ಇಂದ್ರಿಯ ವಿಷಯಗಳನ್ನು ವಿಷದಂತೆ ದೂರವಿದ್ದಲೇ ಬಿಟ್ಟು ಬಿಡು ಅಂತೇಳಿ ಹೇಳ್ತಾಯಿದ್ದಾರೆ ಇದು ನಾವು ಐಂದ್ರಿಕ ವಿಷಯಗಳ ಬಲೆ ಮತ್ತು ಮನುಷ್ಯನ ಬಂಧನ ಈ ಬಗ್ಗೆ ನಾವು ಇಲ್ಲಿವರೆಗೆ ನೋಡಿದ ಹಾಗೆ ಪತ್ ಶ್ಲೋಕದವರೆಗೆ ಇನ್ನು ಮುಂದೆ ಎಂಬತ್ತ ಮೂರರಿಂದ ಎಂಬತ್ತ ಆರನೇ ಶ್ಲೋಕಗಳವರೆಗೆ ದೇಹಾಸಕ್ತಿಯ ನಿಂದೆ ಈ ವಿಚಾರವನ್ನು ಹೇಳ್ತಾ ಇದೆ ವಿವೇಕ ಚೂಡಾಮಣಿ ಅನುಕ್ಷಣ ಪರಿಹೃತ್ಯ ಅನುಷ್ಯ ಪೋಷಣೆ ಯಜ್ಜತೆ ಸ ಸ್ವೀನ ಹಂತಿ ಅನುಕ್ಷಣ ಪರಿಹೃತ್ಯದೃತಬಂಧಮೋಕ್ಷಣ ದೇಹ ಪರಾಥ ಅಯಂ ಅಮು್ಯ ಪೋಷಣೆ ಯ ಸಜ್ಜತೆ ಸಹ ಸ್ವೇನ ಹಂತಿ ಇದು ಎಂಬತ್ತ ಮೂರನೇ ಶ್ಲೋಕ ಪ್ರತಿಕ್ಷಣವು ನಾವು ಮಾಡಬೇಕಾದದ್ದು ಅನಾದಿ ಅವಿದ್ಯೆಯಿಂದ ಉಂಟಾಗಿರುವ ಸಂಸಾರ ಬಂಧನದಿಂದ ಬಿಡುಗಡೆ ಅನುಕ್ಷಣ ಯತ್ ಪರಿಹೃತ್ಯ ಅನಾದಿ ಬಂಧ ಮೋಕ್ಷಣಂ. ಅದರ ಅದನ್ನ ಬಿಟ್ಟು ಪರರ ಪ್ರಯೋಜನಕ್ಕಾಗಿಯೇ ಹುಟ್ಟಿರುವ ಈ ಶರೀರದ ಪೋಷಣೆಯಲ್ಲಿಯೇ ಯಾವನು ಆಸಕ್ತನಾಗ್ತಾನೋ ದೇಹ ಪರಾರ್ಥ ಅಯಂ ಅಮುಷ್ಯ ಪೋಷಣೆ ಯ ಸಜ್ಜತೆ ಸಹ ಅವನು ಅದರಿಂದಲೇ ತನ್ನನ್ನು ಹಾಳು ಮಾಡಿಕೊಳ್ತಾನೆ ಅನೇನ ಹಂತಿ ತನ್ನನ್ನು ಅದರಿಂದಲೇ ಹಾಳು ಮಾಡಿಕೊಳ್ತಾನೆ ಪ್ರತಿಕ್ಷಣವೂ ಕೂಡ ನಾವು ಮಾಡಬೇಕಾದದ್ದೇನು ಅನಾದಿ ಅವಿದ್ಯೆಯಿಂದ ಉಂಟಾಗಿರುವ ಈ ಜನನ ಮರಣ ಚಕ್ರದಿಂದ ಬಿಡುಗಡೆ ಅದನ್ನ ಬಿಟ್ಟು ಪರರ ಪ್ರಯೋಜನಕ್ಕಾಗಿಯೇ ಹುಟ್ಟಿರುವ ಈ ಶರೀರದ ಪೋಷಣೆಯಲ್ಲಿಯೇ ಯಾವನು ಆಸಕ್ತನಾಗ್ತಾನೋ ಅವನು ಆ ಶರೀರದಿಂದಲೇ ಅಥವಾ ಆ ಆಸಕ್ತಿಯಿಂದಲೇ ತನ್ನನ್ನು ತಾನು ಹಾಳು ಮಾಡಿಕೊಳ್ತಾನೆ ಅಂತೇಳಿ ಹೇಳ್ತಾರೆ ಶಂಕರಾಚಾರ್ಯ ಶರೀರಪೋಷಣಾರ್ಥೀ ಸನ್ ಯಿದೃಕ್ಷತಿ ಗ್ರಹಿ ಧೃವ್ ನದೀಂ ತರ್ತು ಸೀ ಶರೀರ ಪೋಷಾರ್ಥೀ ಸನ್ ಯತ್ಮ ದಿದೃಕ್ಷತಿ ಗ್ರಾಹ ದಾರು ಧಿ ಧೃವ್ ನದೀ ತರ್ತು ಸಹ ಗತಿ ಯಾವನು ಯರೀರಪೋಷಣಾರ್ಥಿ ಸನ್ ಶರೀರಪೋಷಣೆಯಲ್ಲೇ ನಿರತನಾಗಿ ಆತ್ಮನಿಂದ ದೃಕ್ಷತಿ ಜೊತೆಗೆ ಆತ್ಮಸಾಕ್ಷಾರವನ್ನು ಮಾಡಿಕೊಳ್ಳಬೇಕೆಂದಿದ್ದಾನೆಯೋ ಅಂಥವನು ಸಹ ಗ್ರಾಹಂ ದಾರುದಿಯಾಧತ್ವ ಮೊಸಳೆಯನ್ನು ಮರದ ತುಂಡೆಂದು ಭಾವಿಸಿ ಅದನ್ನು ಹಿಡಿದುಕೊಂಡು ನದೀಂ ತರ್ತುಂ ಗಚ್ಚತಿ ನದಿಯನ್ನು ದಾಟಲು ಹೋದಂತೆ ಆಗ್ತದೆ ಯಾವನು ಶರೀರ ಪೋಷಣೆಯಲ್ಲೇ ನಿರತನಾಗಿ ಶರೀರವೇ ತಾನು ಎಂಬ ಭಾವದಿಂದ ಇದ್ದುಕೊಂಡು ಅದನ್ನೇ ಚೆನ್ನಾಗಿ ಪೋಷಣೆ ಮಾಡ್ತಾ ಮಾಡ್ತಾ ಜೊತೆಗೆ ಆತ್ಮಸಾಕ್ಷರವೂ ಬೇಕು ನನಗೆ ಅಂಥೇಳಿ ಯಾವನು ಭಾವಿಸ್ತಾನೋ ಅಂಥ ಪರಿಸ್ಥಿತಿ ಹೇಗಾಗ್ತದೆ ನಿಜವಾದ ಮೊಸಳೆ ಅದನ್ನು ಮರದ ತುಂಡು ಅಂಥೇಳಿ ಭಾವಿಸಿ ಅದನ್ನು ಹಿಡ್ಕೊಂಡು ನದಿಯನ್ನು ದಾಟಲಿಕ್ಕೆ ಹೋದಂತೆ ಆಗ್ತದೆ ದಾಟ್ತಾನವನು ಮೊಸಳೆ ಬಾಯಿಗೆ ತುತ್ತಾಗ್ತಾನೆ ಅವನು ಹಾಗೆ ಹಾಗೆ ಆಗ್ತದೆ ಶರೀರವನ್ನೇ ತಾನು ಅಂತೇಳಿ ಭಾವಿಸ್ತಾ ಶರೀರವನ್ನು ಪೋಷಣೆ ಮಾಡುತ್ತಾ ಆತ್ಮಸಾಕ್ಷಾತ್ಕಾರ ಬೇಕು ಅಂತೇಳಿ ಹೊರಟ್ರೆ ಅಂಥೇಳಿ ಈ ಶ್ಲೋಕದ ತಾತ್ಪರ್ಯ ಮೋಹಯ ಮಹಾಮೃತ್ಯು ಮುಮುಕ್ಷೋ ವಪುರ ಮೋಹಯ ಮಹಾಮೃತ್ಯು ಮುಮುಕ್ಷೋ ವಪು ಆ ಮೋಹೋ ವಿರ್ಜಿೋಯ ಸ ಮುಕ್ತಿಪದರ್ಹತಿ ಮೋಹೋ ವಿರ್ಜಿ ಸುಕ್ತಿಪದರ್ಹತಿ ಸ ಮುಕ್ತಿಪದರ್ಹತಿ ಮೋಹವೆ ಮಹಾಮೃತ್ಯು ಮುಪುರಿದಷು ಮುಮುಕ್ಷುವಿಗೆ ಶರೀರ ಇತ್ಯಾದಿಗಳಲ್ಲಿರುವ ಮೋಹವೇ ಮಹಾಮೃತ್ಯುವು ಏನ ಮೋಹ ವಿನಿರ್ಜಿತ ಯಾವನಿಂದ ಮೋಹವು ಗೆಲ್ಲಲ್ಪಡ್ತದೋ ಯಾವನೂ ಮೋಹವನ ಜಯಿಸುತ್ತಾನೆಯೋ ಸಹ ಮುಕ್ತಿಪದ್ ಅರ್ಹತಿ ಅವನು ಮೋಕ್ಷ ಸ್ವರೂಪವನ್ನು ಹೊಂದಕ್ಕೆ ಅರ್ಹನಾಗ್ತಾನೆ ಅಂಥೇಳಿ ಈ ಶ್ಲೋಕ ಹೇಳ್ತಾಯಿದೆ ಎಂಬತ್ತೈದನೇ ಶ್ಲೋಕ ಇನ್ನು ಎಂಬತ್ತಾರನೇದು ಮೋಹಂ ಜಹಿ ಮಹಾಮೃತ್ಯು ದೇಹದಾರಸುತಾಷು ಎಂಜಿತ್ರ ಮುನೋದಿ ತದ್ವಿ ಪರಮದ್ವಿ ಪರಮ ಪದ ಮೋಹಂ ಜಹಿ ಮಹಾಮೃತ್ಯುಂ ದೇಹಾರಸುತಾಷು ಎಂಜಿ ಮುನಿಯೋ ಯೋ ಪರಮಂ ಪದ ತತ್ ವಿಷ್ಣು ಪರಮಂಬದೂ ದೇಹ ದಾರ ಅಂದರೆ ಹೆಂಡತಿ ಸುತ ಮಕ್ಕಳು ಮೊದಲಾದವುಗಳಲ್ಲಿರುವ ಮೋಹವೆಂಬ ಮಹಾಮೃತ್ಯುವನ್ನು ನಾಶ ಮಾಡು ಮೋಹಂ ಮಹಾಮೃತ್ಯು ಜಹಿ ಯಂ ಜಿತ್ವಾ ಮುನಯ ಯಾಂತಿ ತದ್ ವಿಷ್ಣೋ ಪರಮಂಪದ್ ಯಾವ ಇಂತಹ ಮೋಹವನ್ನು ಜಯಿಸಿದಂತಹ ಮುನಿಗಳು ವಿಷ್ಣುವಿನ ಪರಮ ಪದವನ್ನು ಹೊಂದುತ್ತಾರೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ಇನ್ನು ಸ್ಥೂಲ ಶರೀರದ ನಿಂದೆ ಇದನ್ನು ಎಂಬತ್ತ ಏಳರಿಂದ ತೊಂಬತ್ತ ಶ್ಲೋಕದವರೆಗೆ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ತ್ವ ಮಾಂಸ ರುಧಿರ ಮೇದೋ ಮಜ್ಜಾಸ್ಥಿ ಸಂಕುಲ ಪೂರ್ಣ ಮೂತ್ರಪುರೀಷಾಭ್ಯ ಸ್ಥೂಲಂ ನಿಂದ್ಯಮಿ ವಪು ತ್ವಕ್ ಮಾಂಸರು ಸ್ನಾ ಮೇದ ಮಜ್ಜಾ ಅಸ್ಥಿ ಸಂಕುಲ ಪೂರ್ಣ ಮೂತ್ರಪುರೀಷ್ಯ ಸ್ಥೂಲ ನಿಂದ್ಯ ಇದು ವಪು ಚರ್ಮ ತ್ವಕ್ ಅಥವಾ ತ್ವಚ್ ಚಕಾರಾಂತ ಶಚೆ ಅಥವಾ ಚರ್ಮ ಮಾಂಸ ರುಧಿರ ಅಂದರೆ ರಕ್ತ ಸ್ನಾಯು ಮೇಧಸ್ಸು ಅದನ್ನ ಕೊಬ್ಬು ಮಜ್ಜೆ ಅಂದರೆ ಮೂಳೆಯ ಒಳಗೆ ಇರತಕ್ಕಂಥದ್ದು ಅಸ್ಥಿ ಮಜ್ಜೆ ಅಂತ ಹೇಳ್ತೇವೆ ಆಮೇಲೆ ಅಸ್ಥಿ ಮೂಳೆ ಎಲುಬು ಇವುಗಳ ಸಮೂಹ ಇವುಗಳಿಂದ ಕೂಡಿರುವಂತಹ ಮತ್ತೆ ಏನಿದೆ ಶರೀರದಲ್ಲಿ ಮೂತ್ರಪುರೀಷಾಭ್ಯಾಮ ಪೂರ್ಣಂ ಮಲ ಮೂತ್ರಗಳಿಂದ ಮೂತ್ರ ಮತ್ತು ಪುರೀಷ ಅಂದರೆ ಮಲ ಇವುಗಳಿಂದ ಈ ಕಶ್ಮಲಗಳಿಂದ ತುಂಬಿರತಕ್ಕಂತಹ ಸ್ಥೂಲಂ ವಪುಹು ನಿಂದ್ಯಂ ಇದಂ. ಈ ಸ್ಥೂಲ ಶರೀರವು ನಿಂದ್ಯವಾದದ್ದು ನಿಂದಿಸಲ್ಪಡತಕ್ಕಂಥದ್ದು ಅಂಥೇಳಿ ಶಂಕರಾಚಾರ್ಯರು ಹೇಳ್ತಾರೆ ಯಾಕೆ ಅದನ್ನು ತಾನು ಅಂತೇಳಿ ತಿಳಿಯಬೇಡ ತಾನು ಅದರೊಳಗಿರುವ ಚೈತನ್ಯ ಶಕ್ತಿ ಜೀವ ಆತ್ಮ ಅಂಥೇಳಿ ಪಚೀಕೃತೆ ಭೂತೆ ಸ್ಥೂಲೇ ಪೂರ್ವಕ ಸುತ್ಪನ್ನ ಸ್ಥೂಲಂ ಭೋಗಯತನತ್ಮನಃರಸ್ತ ಸ್ಥೂಲರ್ಥನುಭವೂಯ पंचीभ्य भूते स्थूल पूर्वकर्मण समुत्पन्नम स्ूल भोगायतन आत्मन अवस्थ जागरस्त अवस्था जागर त ಸ್ಥೂಲಾರ್ಥಾನುಭವೋ ಸ್ಥೂಲ ಅರ್ಥ ಅನುಭವ ಯತಃ ಪಂಚೀಕೃತ ಸ್ಥೂಲಭೂತಗಳಿಂದ ಪೂರ್ವಕರ್ಮಾನುಸಾರ ನಿರ್ಮಾಣವಾದ ಈ ಸ್ಥೂಲ ಶರೀರವು ಆತ್ಮನ ಅನುಭವಕ್ಕೆ ಆಶ್ರಯವಾಗಿದೆ ಇದಕ್ಕೆ ಎಚ್ಚರ ಒಂದು ಅವಸ್ಥೆಯಾಗಿದೆ ಈ ಅವಸ್ಥೆಯಲ್ಲೇ ಸ್ಥೂಲ ವಸ್ತುಗಳ ಅನುಭವ ಉಂಟಾಗ್ತದೆ ಅಂದರೆ ಪಂಚೀಕೃತ ಸ್ಥೂಲಭೂತಗಳು ಅಂತ ಹೇಳಿದರೆ ಪಂಚಮಹಾಭೂತಗಳು ಯಾವುದಿದೆ ಆಕಾಶ ವಾಯು ಅಗ್ನಿ ಜಲ ಮತ್ತೆ ಪೃಥ್ವಿ ಈ ಐದು ಮಹಾಭೂತಗಳು ಕೂಡ ನಾವು ನಿನ್ನೆ ದಿವಸ ನೋಡಿದಾಗ ಪಂಚೀಕರಣ ಪ್ರಕ್ರಿಯೆ ಪ್ರತಿಯೊಂದು ಕೂಡ ಅರ್ಧಾಂಶ ಇನ್ನರ್ಧಾಂಶ ಉಳಿದ ನಾಲ್ಕು ಭೂತಗಳ ಎಂಟನೇ ಒಂದು ಎಂಟನೇ ಭಾಗ ಇರ್ತದೆ ಪ್ರತಿಯೊಂದರಲ್ಲಿ ಕೂಡ ಅದು ಪಂಚೀಕೃತ ಮಹಾಭೂತ ಅಂದರೆ ಹೇಳಲ್ಪಡ್ತದೆ ಅರ್ಧ ಭಾಗ ಆಯಾ ಮಹಾಭೂತ ಇನ್ನ ಅರ್ಧ ಭಾಗದಲ್ಲಿ ಎಂಟನೇ ಒಂದು ಎಂಟನೆಯೊಂದು ಎಂಟನೆಯೊಂದು ಎಂಟನೇ ಒಂದು ಉಳಿದ ನಾಲ್ಕು ಭೂತಗಳು ಇದು ಪಂಚೀಕೃತವಾದಂತಹದ್ದು ಅಂತಹ ಪಂಚೀಕೃತವಾದ ಸ್ಥೂಲಭೂತಗಳು ಯಾವುದಿದೆ ಆಕಾಶಾದಿಗಳು ಅವುಗಳಿಂದ ಅವರವರ ಕು ಪೂರ್ವಕರ್ಮದ ಅನುಸಾರವಾಗಿ ನಿರ್ಮಾಣವಾದಂತಹದ್ದು ಈ ಸ್ಥೂಲ ಶರೀರ ಎನ್ನತಕ್ಕಂಥದ್ದು ಅದು ಆತ್ಮನ ಅನುಭವಕ್ಕೆ ಆಶ್ರಯ ಸ್ಥಾನವಾಗಿದೆ ಅಷ್ಟೇ ಆತ್ಮನನ್ನು ತಿಳಿಲಿಕ್ಕೆ ಅದು ಆಶ್ರಯ ಸ್ಥಾನವಾದದ್ದು ಅದಕ್ಕೆ ಎಚ್ಚರ ಎನ್ನುತಕ್ಕಂಥದ್ದು ಒಂದು ಅವಸ್ಥೆ ನಾವಿಗ ಜಾಗೃತ ಅವಸ್ಥೆ ಕನಸಿನಲ್ಲಿ ಅದು ಇನ್ನೊಂದು ಅವಸ್ಥೆ ಆಗಿರ್ತದೆ ಅದು ಇನ್ನೊಂದು ಅವಸ್ಥೆ ಹಾಗಾಗಿ ಎಚ್ಚರ ಒಂದು ಅವಸ್ಥೆ ಇದಕ್ಕೆ ಈ ಶರೀರಕ್ಕೆ ಈ ಅವಸ್ಥೆಯಲ್ಲೇ ಸ್ಥೂಲ ವಸ್ತುಗಳ ಅನುಭವ ಸ್ಥೂಲ ವಸ್ತುಗಳು ಹೊರಗೆ ತೋರತಕ್ಕಂಥ ವಸ್ತುಗಳು ಯಾವಿವೆ ಅವುಗಳಲ್ಲ ನಮಗೆ ಕಂಡು येदे बाह्य स्थूल विचित्र रूपां करोति कयेत आत्मन तस्मात् प्रशस्ति प्रशस्ती वपुषो जागरे बाह्येन्द्रिय स्थूल पदार्थसेवा सृक चंदन स्त्रीयाद स्त्री विचित्र करोति जीव स्वयं ಾತ್ಮನಾ ತಸ್ ಪ್ರಶಸ್ತಿ ವಪುಷ ಅಂಬತ್ತೊಂಬತ್ತನೇ ಶ್ಲೋಕ ಇದು ಜೀವಾತ್ಮನು ಈ ದೇಹಾಭಿಮಾನವನ್ನು ಹೊಂದಿ ತಾನೇ ಹೊರಗಿನ ಇಂದ್ರಿಯಗಳಿಂದ ಬಾಹ್ಯ ಇಂದ್ರಿಯೈ ಸ್ಥೂಲ ಸೇವಾಂ ಯಾವುದೆಲ್ಲ ಸ್ರಕ್ ಹೂವಿನ ಮಾಲೆ ಚಂದನ ಅಂದರೆ ಪರಿಮಳ ಗಂಧ ಚಂದನ ಸ್ತ್ರೀ ಆದಿ ಸ್ತ್ರೀಯರು ಮೊದಲಾದ ವಿಚಿತ್ರ ರೂಪಾಂ ವಿವಿಧ ರೂಪಗಳುಳ್ಳ ಸ್ಥೂಲ ಪದಾರ್ಥಗಳ ಸೇವನೆಯನ್ನು ಮಾಡ್ತಾನೆ ಜೀವಾತ್ಮ ಈ ದೇಹಾಭಿಮಾನವನ್ನು ಹೊಂದಿ ಆದ್ದರಿಂದ ಕರೋತಿ ಜೀವ ಸ್ವಯಂ ಏತದ ಆತ್ಮನ ತಸ್ಮಾತ್ ಪ್ರಶಸ್ತಿ ವ ಪುಷ ಅಸ ಜಾಗರೇ ಆದ್ದರಿಂದ ಈ ಶರೀರಕ್ಕೆ ಜಾಗ್ರದ ಅವಸ್ಥೆಯಲ್ಲಿ ಪ್ರಾಶಸ್ತ್ಯ ಇರ್ತದೆ ಎಚ್ಚರದ ಅವಸ್ಥೆಯಲ್ಲಿ ಈ ಶರೀರಕ್ಕೆ ಪ್ರಾಶಸ್ತ್ಯ ಅಂದರೆ ಪ್ರಾಮುಖ್ಯತೆ ಇರ್ತದೆ ಎಚ್ಚರದ ವ್ಯವಸ್ಥೆ ಇದೆ ಯಾಕೆಂದರೆ ಇವು ಎಲ್ಲ ಅನುಭವಗಳು ಅದರಿಂದ ಉಂಟಾಗ್ತದೆ ಸ್ಥೂಲ ಪದಾರ್ಥಗಳದ್ದು ಅಂಥೇಳಿ ಸರ್ವಪಿ ಬಾಹ್ಯ ಸಂಸಾರುರುಷಸ್ರಯ್ದಿ ದೇಹಮಿ ಸ್ಥೂಲಂ ಗೃಹವದ್ಗೃಹ ಮೇಧಿನಃ ಹ್ಯ ಸಂಸಾರುರುಷಸ್ರಯಸ್ರಯ ವಿ ದೇಹಮ ಸ್ಥೂಲ ಗೃಹವದ್ ಗೃಹ ಮೇಧಿ ಇದು ತೊಂಬತ್ತನೇ ಶ್ಲೋಕ ಗೃಹಸ್ಥನಿಗೆ ಅವನ ಮನೆಯು ಹೇಗೆಯೋ ಹಾಗೆಯೇ ಮನುಷ್ಯನ ಹೊರಗಿನ ನಡವಳಿಕೆಗಳು ಎಲ್ಲವೂ ಅವನ ಸ್ಥೂಲ ಶರೀರವನ್ನು ಆಶ್ರಯಿಸಿಕೊಂಡಿವೆ ಗೃಹಸ್ಥ ಹೇಗೆ ಮನೆಯನ್ನು ಆಶ್ರಯಿಸಿ ಇರ್ತಾನೋ ಅದೇ ರೀತಿಯಲ್ಲಿ ಮನುಷ್ಯನು ಹೊರಗಿನ ಮನುಷ್ಯನ ಹೊರಗಿನ ನಡವಳಿಕೆಗಳೆಲ್ಲವೂ ಕೂಡ ಅವನ ಸ್ಥೂಲ ಶರೀರವನ್ನು ಆಶ್ರಯಿಸಿಕೊಂಡು ಇವೆ ಅಂದರೆ ಮನುಷ್ಯನು ತನ್ನ ಮನೆಯಿಂದ ಹೊರಗೆ ಹೊರಟು ಪ್ರಪಂಚದಲ್ಲಿ ವ್ಯವಹಾರ ಮಾಡಿ ತನ್ನ ಜೀವನೋಪಾಯವನ್ನು ಕಲ್ಪಿಸಿಕೊಳ್ತಾನೆ ಆ ದಿನದ ಸಂಪಾದನೆ ಮುಗಿದ ನಂತರ ಮನೆಗೆ ಬಂದು ತಾನು ಆರ್ಜಿಸಿದ್ದನ್ನು ಅನುಭವಿಸ್ತಾನೆ ಹಾಗೂ ವಿಶ್ರಾಂತಿ ಪಡೀತಾನೆ ಮತ್ತೆ ಮರುದಿನ ತನ್ನ ನಿತ್ಯ ಕೆಲಸಗಳು ನಿರತನಾಗಿ ಸಂಪಾದನೆ ಮಾರ್ಗವನ್ನು ಮನೆಯಿಂದ ಹೊರಡ್ತಾನೆ ಅದೇ ರೀತಿ ಜೀವನಿಗೆ ಭೌತಿಕ ಶರೀರವು ಗೃಹ ಮನೆ ಅದರಲ್ಲಿ ಇದ್ದುಕೊಂಡು ಎಚ್ಚರದ ಅವಸ್ಥೆಯಲ್ಲಿ ತನ್ನ ಇಂದಿರುಗಳ ಮೂಲಕ ಹೊರಹೊಮ್ಮಿ ಬಾಹ್ಯ ಜಗತ್ತಿನ ವಸ್ತುಗಳ ಸಂಪರ್ಕವನ್ನು ಪಡೆದು ಸುಖ ದುಃಖ ಸಹಿತವಾದ ಅನುಭವಗಳನ್ನು ಪಡಿತಾನೆ ಆದ್ದರಿಂದ ಸ್ಥೂಲ ಶರೀರವು ಗೃಹಸ್ಥನ ಮನೆ ಅಂತೇಳಿ ಈ ಶ್ಲೋಕದಲ್ಲಿ ಹೇಳಿದೆ ಸ್ಥೂಲ ವಸ್ತುಗಳು ಇರುವುದು ಬಾಹ್ಯ ಜಗತ್ತಿನಲ್ಲಿ ಆದರೆ ಅವುಗಳಿಂದ ನಮಗುಂಟಾಗುವ ಸುಖ ದುಃಖಗಳು ಹೊರಗೆ ಇರುವುದಿಲ್ಲ ಅವು ಆಂತರಿಕ ನಮ್ಮೊಳಗೆ ಹೇಗೆ ಮನೆಯೊಳಗೆ ನಾವು ಅನುಭವಿಸ್ತೇವೋ ಅದೇ ರೀತಿಯಲ್ಲಿ ಹೊರಗೆ ಸಂಪಾದನೆ ಮಾಡುವಂಥದ್ದು ಮನೆಯೊಳಗೆ ಅನುಭವಿಸತಕ್ಕಂಥದ್ದು ಹಾಗೆಯೇ ಅವುಗಳು ಕೂಡ ಆಂತರಿಕ ಸುಖ ದುಃಖಗಳು ಕೂಡ ನಮ್ಮೊಳಗೆ ಇರತಕ್ಕಂಥವು ಹೊರಗಿಲ್ಲ ಹೊರ ಜಗತ್ತಿನಲ್ಲಿ ಸ್ಥೂಲ ವಸ್ತುಗಳು ಮಾತ್ರ ಇವೆ ಸುಖ ದುಃಖದ ಭಾವನೆಗಳು ನಮ್ಮೊಳಗಿವೆ ಅವು ಆಂತರಿಕ ನಮ್ಮೊಳಗೆ ಉಂಟಾಗುವ ಸಂವೇದನೆ ಅವುಗಳು ಅಂತಃಕರಣವಾದ ನಮ್ಮ ಮನಸ್ಸು ಹೊರಕ್ಕೆ ಹೋಗಿ ಬಾಕಿ ವಸ್ತುಗಳ ಸನ್ನಿಕರ್ಷದಿಂದ ಉಂಟಾದ ಹಿತ ಅಹಿತ ಅನುಭವಗಳನ್ನು ಹೊತ್ತು ಪುನಃ ನಮ್ಮೊಳಗೇ ಬಂದು ನೆಲೆಸ್ತದೆ ಆಗ ನಮಗೆ ಸುಖ ದುಃಖಗಳು ಅನುಭವ ಉಂಟಾಗ್ತದೆ ಸಂತೋಷವನ್ನು ನೆಮ್ಮದಿಯನ್ನು ಮಾಡುವ ಅನುಭವ ಆದರೆ ಅದು ಸುಖ ದ್ವೇಷವನ್ನು ಜುಗುಪ್ಸಿಯನ್ನು ಉಂಟು ಮಾಡುವ ಅನುಭವವಾದರೆ ಅದು ದುಃಖ ಸುಖವನ್ನು ಬಯಸ್ತೇವೆ ದುಕವನ್ನ ದೂರ ಮಾಡಲು ಪ್ರಯತ್ನಿಸ್ತೇವೆ ಈ ರೀತಿ ಸ್ಥೂಲ ಶರೀರವು ಹೊರ ಜಗತ್ತಿನ ಅನುಭವಗಳ ಸಂಪಾದನೆಗೆ ಮತ್ತು ಶೇಖರಣೆಗೆ ಉಪಕರಣವೂ ಹೌದು ಜೀವಾತ್ಮ ನೆಲೆಸುವುದಕ್ಕೆ ಆಶ್ರಯವೂ ಹೌದು ಅಂತೇಳಿ ಹೇಳ್ತಾ ಇದ್ದಾರೆ ಸ್ಥೂಲ ಸಂಭವ ಜರ ಮರಣಿ ಧರ್ಮ ಸ್ಥೌಲ ಬಹುವಿಧುತ ವರ್ಣಶ್ರಮದ ಬಹುಧಾಮ ಸ್ಯು ಪೂಜಾವಹುಮುಖಾ ವಿಶೇಷ ಸ್ಥೂಲಸ ಸಂಭವ ಜರ मरणा धर्मा स्थौल बहुविधा शिशुताद वर्ण बहुधा बहुधम स्यु ಪೂಜಾ ಅವಮಾನ ಬಹುಮಾನ ಮುಖಾ ವಿಶೇಷ ಸಂಭವ ಜರ ಮರಣ ಹುಟ್ಟು ಮುಪ್ಪು ಸಾವು ಇವುಗಳು ಸ್ಥೌಲ್ಯಾದಯ ಸ್ಥೂಲತ್ವೇ ದಪ್ಪ ಕೃಷತ್ವ ಸಪುರ ಇತ್ಯಾದಿಗಳೇ ಮೊದಲಾದವುಗಳು ಸ್ಥೂಲ ಶರೀರದ ಬಹುವಿಧವಾದ ಲಕ್ಷಣಗಳು ಶಿಶುತ ಆದಿ ಅವಸ್ಥಾ ಶಿಶುತ್ವ ಮೊದಲಾದವು ಅದರ ವಿಧ ವಿಧವಾದ ಅವಸ್ಥೆಗಳು ಶಿಶು ಬಾಲ್ಯ ಕೌಮಾರ್ಯ ಯೌವನ ಗಾರ್ಹಸ್ತ್ಯ ಅಥವಾ ವೃದ್ಧಾಪ್ಯ ಪ್ರೌಢ ಇತ್ಯಾದಿಗಳು ಅದರ ವಿವಿಧ ಅವಸ್ಥೆಗಳು ಹುಟ್ಟು ಮುಪ್ಪು ಸಾವು ಸ್ಥೂಲತ್ವ ಕೃಷತ್ವ ಆದಿಗಳು ಸ್ಥೂಲ ಶರೀರದ ಬಹುವಿಧವಾದ ಲಕ್ಷಣಗಳು ಈ ಸ್ಥೂಲ ಶರೀರಕ್ಕೆ ವರ್ಣ ಆಶ್ರಮ ನಿಯಮಗಳಿವೆ ಬಹುದಾ ಆಮಯ ಸ್ಯು ನಾನಾ ವಿಧವಾದ ರೋಗಗಳು ಇರ್ತವೆ ರೋಗಗಳಿಗೆ ತುತ್ತಾಗ್ತದೆ ಸ್ಥೂಲ ಶರೀರ ಪೂಜಾ ಅವಮಾನ ಬಹುಮಾನ ಮುಖಾ ವಿಶೇಷ ಮತ್ತು ಈ ಶರೀರಕ್ಕೆ ಪೂಜೆ ಅಂದರೆ ಸತ್ಕಾರ ಕೌರವ ಅವಮಾನ ಮಾನ ಅವಮಾನ ಬಹುಮಾನ ಮೊದಲಾದ ವಿಶೇಷಗಳು ಕೂಡ ಸಲ್ಲುತ್ತವೆ ಈ ಸ್ಥೂಲ ಶರೀರಕ್ಕೆ ನನಗಲ್ಲ ಅಂತೇಳಿ ಅದರ ಅರ್ಥ ಸ್ಥೂಲ ಶರೀರದ ಸರಿಯಾದ ಪ್ರಜ್ಞೆಯನ್ನು ಕೊಡ್ತಾ ಇದ್ದಾರೆ ಶಂಕರಾಚಾರ್ಯರು ಹುಟ್ಟು ಸಾವು ಮುಪ್ಪು ಸ್ಥೂಲತ್ವ ಕೃಷತ್ವ ಶಿಶುತ್ವ ವೃದ್ಧಾಪ್ಯ ಕೌಮಾರ ಪ್ರೌಢತ್ವ ಇವೆ ವರ್ಣಾಶ್ರಮ ನಿಯಮಗಳು ನಾನಾ ರೋಗಗಳು ಪೂಜೆ ಸತ್ಕಾರ ಮಾನ ಅವಮಾನ ಬಹುಮಾನ ಎಲ್ಲಗ ಇದೆ ಶರೀರಕ್ಕೆ ನನಗಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇದು ನಾವು ಸ್ಥೂಲ ಶರೀರದ ನಿಂದೆಯನ್ನು ಮಾಡಿರತಕ್ಕಂಥ ಒಂದು ಪ್ರಕರಣವನ್ನು ನೋಡಿದಾಗಾಯಿತು ಇನ್ನು ಮುಂದೆ ಮುಂದಿನ ವಿಚಾರಗಳು ಜ್ಞಾನ ಇಂದ್ರಿಯ ಮತ್ತು ಕರ್ಮೇಂದ್ರಿಯಗಳು ಅಂತ ಕರ್ಣಗಳು ಇವುಗಳ ಬಗ್ಗೆಲ್ಲ ನಾಳೆ ದಿವಸ ನೋಡೋಣ ಇಲ್ಲಿಗೆ ಹದಿನಾರನೇ ಕಂತು ಇದನ್ನು ಮಂಗಳ ಮಾಡ್ತಾಯಿದ್ದೇವೆ ವಿವೇಕ ಚುಡಾವಣೆ ಹದಿನಾರನೇ ಕಂತನ್ನು ಹರೆ ರಾಮೀಶಂಕರರ್ತು ಓಂ ತತ್ಸತ್